ಅರವತ್ತೈದು ವಿವರಗಳು ರಾಜಶಿಲ್ಪಿಯು ಮಹಾರಾಜರನ್ನು ಸಪರಿವಾರ ಪಸಪರಿವಾರವನ್ನಾಗಿ ಮಂಟಪದೊಳಗೆ ಕರೆದುಕೊಂಡು ಹೋದನು ಹೋಗುತ್ತಲೂ ಎಡಗಡೆಯಲ್ಲಿ ತಂದೆಯ ಪಟ್ಟವನ್ನು ಕಂಡು ಅಂದೇ ಅದನ್ನು ಮೊದಲು ಕಂಡವನಂತೆ ಆನಂದ ಹಿಗ್ಗಿಹೋದನು ದೇವರ ಪೂಜೆಯಂತಹ ಸಾತ್ವಿಕ ಕಾರಣ ಕ್ರಮದಲ್ಲಿದ್ದರೂ ಕ್ಷಾತ್ರೋಚಿತವಾಗಿ ಉಕ್ಕಿನಂತಹ ದೇಹ ತನ್ನ ಪೌರುಷವನ್ನು ಬಿತ್ತರಿಸುತ್ತಿರುವುದನ್ನು ಕಂಡು ಬಹು ಸಂತೋಷಪಟ್ಟನು ಪರಿವಾರವು ಹಿಂದಿನ ಮಹಾರಾಜನನ್ನು ನೋಡಿ ಬಹುಮೆಚ್ಚಿಕೊಂಡಿತು ರಾಜನೊಡನೆ ಎಲ್ಲರೂ ಕೈ ಮುಗಿದು ಮುಂದಕ್ಕೆ ಹೋದರು ರಾಜಶಿಲ್ಪಿಯು ಮುಂದೆ ಬಂದು ಕೈ ಮುಗಿದು ನಿವೇದಿಸಿದರು ಮಹಾಪ್ರಭು ಇಲ್ಲಿ ಪರಂಪರಿಸಬೇಕು ಈ ಮಂಟಪಕ್ಕೆ ಬೆಳಕಿಗಾಗಿ ಮಾಡುತ್ತಿರುವ ಮಾಡಿರುವುದು ವಿಚಿತ್ರವಾದ ಪದ್ಧತಿ. ನೆಲದಿಂದ ಒಂದು ಮೊಳದ ಎತ್ತರದೊಳಗೆ ಇರುವ ಕಿಟಕಿಗಳು ತಣ್ಣಗೆ ಗಾಳಿಯನ್ನು ಒಳಕೆ ಬಿಡುತ್ತವೆ ತಲೆಯ ಮೇಲೆ ತಲೆಯ ಮೇಲೆ ಒಂದೂವರೆ ಪುರುಷ ಪ್ರಮಾಣದ ಎತ್ತರದ ಮೇಲಿರುವ ಮೊಳ ಮೊಳದುದ್ದದ ತೆರವು ತೆರವು ಸಭೆಯು ಸೇರಿದಾಗ ಬಿಸಿಯಾಗುವ ಗಾಳಿಯನ್ನು ಹೊರಚೆಲ್ಲುತ್ತದೆ ಗೋಡೆಯ ನಡುವೆ ಕಿಟಕಿಗಳು ಇಲ್ಲದಿಲ್ಲದಿದ್ದರಿಂದ ಸಭಿಕರ ಗಮನವು ಮಂಟಪದಲ್ಲಿಯೇ ಇರುತ್ತದೆ ಹೊರಗಡೆಯ ಆಕಾಶವು ಕಣ್ಣಿಗೆ ಕಾಣುವುದಿಲ್ಲವಾಗಿ ಇಲ್ಲಿ ವನ್ನ ಇಲ್ಲಿನ ವಾತಾವರಣವು ಶಾಂತಿಯಾಗಿ ಶಾಂತವಾಗಿರುತ್ತದೆ ಹೀಗೆ ಗಾಳಿ ಬೆಳಕು ತಂಪು ಮೂರು ಸಹಜವಾಗಿ ಇಲ್ಲಿ ನೆಲೆ ನೆಲೆಸಿರುವಂತೆ ಮಾಡಿದೆ ಮಹಾರಾಜರು ತಲೆಯಲ್ಲಾಡಿಸಿ ದೇವಸ್ಥಾನದ ಚಿತ್ರವನ್ನು ನೋಡಿ ಕೈ ಮುಗಿದು ಮುಂದೆ ನೋಡಿ ನಡೆದು ಸರಸ್ವತಿ ದೇವಿಯ ಎದುರಿಗೆ ನಿಂತರು ಆ ದೇವಿಯ ಚಿತ್ರವನ್ನು ನೋಡಿ ಪರಿವಾರದವರು ಬಹು ಸಂತೋಷಪಟ್ಟು ಆಕೆಗೆ ನಮಸ್ಕಾರ ಮಾಡಿ ಮುಂದಕ್ಕೆ ನಡೆದರು ಮಂಟಪ ಮಧ್ಯದಲ್ಲಿ ಉಪನ್ಯಾಸ ವೇದಿಕೆ ಅಲ್ಲಿ ರಾಜಯೋಗ್ಯವಾದ ಎರಡು ಆಸನಗಳು ಮಹಾರಾಜನು ಶಿಲ್ಪಿಗೆ ಅದನ್ನು ತೋರಿಸಿದನು ಅವನು ಅದನ್ನು ಕುರಿತು ಹೇಳಿದನು ಮಹಾಸ್ವಾಮಿ ವಿದ್ವಾಂಸರು ಉಪನ್ಯಾಸ ಮಾಡಲಿ ಅಥವಾ ಜಟಿಲವಾದ ಸಮಸ್ಯೆಗಳನ್ನು ಕುರಿತು ಚರ್ಚಿಸಲಿ ಅಥವಾ ಶಾಸ್ತ್ರಾರ್ಥವಾದವನ್ನು ಕುರಿತು ವಾದ ಮಾಡಲಿ ಇಲ್ಲಿಗೆ ಬಂದು ಅದನ್ನೆಲ್ಲ ನಡೆಸತಕ್ಕದ್ದು ಅದಕ್ಕಾಗಿ ಎರಡು ಆಸನಗಳನ್ನು ಸಿದ್ಧ ರಾಜರು ಹಿಂತಿರುಗಿ ಭಂಡಾರಿ ಮುಖವನ್ನು ನೋಡಿದರು ಅವರು ಬಂದು ಕಾಣಿಸಿಕೊಂಡರು ಕಿರೀಟವು ಬಂದಿದೆಯೇ ಬಂದಿದೆ ಮಹಾಸ್ವಾಮಿ ಇನ್ನೊಂದು ಗಳಿಗೆಯೊಳಗಾಗಿ ಸಣ್ಣದೊಂದು ಮುಕ್ಕಾಲು ಮನೆಯ ಮೇಲೆ ನೀರಾಜೆಯ ಮುಸುಕ್ಕಿನಲ್ಲಿ ಚಿನ್ನದ ಹರಿವಾಣದಲ್ಲಿ ಒಂದು ಸಣ್ಣ ಗದ್ದುಗೆಯ ಮೇಲೆ ಒಂದು ಕಿರೀಟ ಕಿರೀಟವೆಲ್ಲ ರತ್ನಮಯವಾಗಿದೆ ಪಂಡಿತರು ಹಾಕಿಕೊಳ್ಳುವ ತಪ್ಪು ಟೊಪ್ಪಿಗೆಯಂತಿದ್ದು ಅದರ ತಲೆಯ ಮೇಲೆ ಕುಂದಣದ ಗುಂಡೊಂದು ಅದರ ಮೇಲೂ ಮನೋಹರವಾಗಿ ರಥಗಳನ್ನು ಕೆತ್ತಿದೆ ಅದನ್ನು ತಂದಿಟ್ಟು ನೀರಾಜಿಯ ಮುಸುಕು ತೆಗೆಯಲು ಗಾಳಿಯ ಪೊರೆಯಂತಿರುವ ಇನ್ನೊಂದು ನೀರಾಜಿಯ ವಸ್ತುದ ಹಿಂದೆ ಕಿರೀಟವು ವಿರಾಜಿಸಿತ್ತು ಪರಿವಾರವಲ್ಲ ಪರಿವಾರದವರೆಲ್ಲರೂ ಅದನ್ನು ನೋಡಿ ಭೇಷ್ ಎಂದರು ಗಾರ್ಗಿಯು ಇದೇನು ಏತಕ್ಕೆ ಎಂದು ಹೇಳಿದರೆ ಒಳ್ಳೆಯದೇನೋ ಎಂದರು ಮಹಾರಾಜರು ಭಂಡಾರಿಯನ್ನು ಹೇಳುವುದು ಕಣ್ಣು ಸೂಚಿಸಲು ಅವನು ಹೇಳಿದರು ಇದು ಸರ್ವಶ್ರೇಷ್ಠರಾದ ವಿದ್ವದ್ವರಣ್ಯರಲ್ಗೆ ಮಹಾರಾಜರು ಒಪ್ಪಿಸುವ ಪಾಂಡಿತ್ಯ ಕಿರೀಟ ಇದನ್ನು ತಲೆ ಅವರಿಗೆ ಸರ್ವಜ್ಞ ಪಟ್ಟಾಭಿಷೇಕವಾಗುವುದು ಭಂಡಾರಿಯು ಇನ್ನೂ ಏನೋ ಹೇಳಬೇಕೆಂದು ಹೋಗಿದ್ದವನು ಮಹಾರಾಜರು ಕಣ್ಣುಮೆಟ್ಟುಪಿಸಲು ಅಲ್ಲಿಯೇ ಬಿಟ್ಟನು ಮುಂದೆ ಸಾಗಿ ಪರಿವಾರದೊಡನೆ ರಾಜರು ಯಜ್ಞ ಮಂಟಪ ಮಂಟಪದ ಬಳಿಗೆ ಬಂದರು ಅಲ್ಲಿ ಚಿತ್ತಗತವಾಗಿರುವ ಆ ದೃಶ್ಯವನ್ನು ನೋಡಿ ಇದು ಸರಿ ಶಾರದಾ ಮಂಟಪವೆಂದರೆ ಹೀಗಿರಬೇಕು ವ್ಯಷೇಮ ದೇವ ಹಿತಂ ಯದಾಯದಾಯು ಬದುಕಿರುವವರೆಗೂ ದೇವತೆಗಳಿಗೆ ಹಿತವಾಗುವಂತೆ ಬದುಕಿರಬೇಕು ಅಲ್ಲಿ ದೇವರ ಪೂಜೆ ಮಾಡುತ್ತಿರುವ ಮಹಾರಾಜರು ಮುಂದೆ ದೇವಸ್ಥಾನ ಅದರ ಮುಂದೆ ಸರಸ್ವತಿಯ ಚಿತ್ರ ಅದರ ಮುಂದೆ ಯಜ್ಞಮಂಟಪ ಭೂ ಒಬ್ಬರು ತಮ್ಮ ಸಂತೋಷವನ್ನು ಸೂಚಿಸಿದರು ಎಲ್ಲರೂ ಯಜ್ಞೇಶ್ವರನಿಗೆ ಕೈ ಮುಗಿದು ಮುಂದೆ ಹೋದರು ಅಲ್ಲಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಸಭೆಯನ್ನು ನಡೆಸುತ್ತಿರುವ ಮಹಾರಾಜ ರಾಜರು ಹಿಂತಿರುಗಿ ಇದಕ್ಕೂ ಹೇಳಿ ಮತ್ತೆ ಎಂದರು ಒಬ್ಬರು ಯಜ್ಞಾದಿಗಳಿಂದ ಸಂತುಷ್ಟರಾದ ದೇವತೆಗಳು ರಾಜ್ಯವನ್ನು ಸುಖವಾಗಿಟ್ಟು ಸುಖ ಸುಖವಾಗಿಟ್ಟರೆಂದು ತೋರಿಸುವ ದೃಶ್ಯವಿದು ಎಂದರು ಎಲ್ಲರೂ ಅದನ್ನು ಕೇಳಿ ಆನಂದಪಟ್ಟರು ಅಲ್ಲಿಂದ ಬಲಕ್ಕೆ ತಿರುಗಿದರು ಅಲ್ಲಿ ಮಂಟಪದ ಮಹಾದ್ವಾರಕ್ಕೆ ಸಂವಾದಿಯಾದ ಇನ್ನೊಂದು ಬಾಗಿಲು ಅದರ ಮುಂದೆಯೂ ಚಪ್ಪರ ಅದನ್ನು ದಾಟಿ ಮಗ್ಗುಲು ಗೋಡೆಯ ಬಳಿ ಬಂದರೆ ಅಲ್ಲಿ ಸಸೈನ್ಯನಾದ ಮಹಾರಾಜನ ಚಿತ್ರ ಮಲೆ ತವರು ಯಾರೇ ಆಗಲಿ ಅವರನ್ನು ಮುರಿದೇತಿರುವುದೇ ನನ್ನ ಹಠ ಎಂದು ವಿರೋಧತನಾಗಿರುವ ರಾಜ ಆತನ ಹಿಂದೆ ಸ್ವರ್ಗವನ್ನು ಬೇಕಾದರೂ ಸಾಧಿಸುವವು ಎಂದು ದರ್ಪದಿಂದ ಬೀಗಿದ ಆತನ ಸೈನ್ಯ ಮುಂದೆ ಶಾಂತವಾಗಿರುವ ಅಧ್ಯಯನ ಮಾಡಿಸುತ್ತಿರುವ ಉಪಾಧ್ಯಾಯ ಶಿಷ್ಯರಿಬ್ಬರನ್ನು ಎದುರಿಟ್ಟುಗಿಟ್ಟುಕೊಂಡು ಕುಳಿತಿರುವ ಗುರುಕುಲಾಧ್ಯಕ್ಷರು ಖಂಡಿತ ನೋಡಿದರೆ ಭಗವಾನ್ ಯಾಜ್ಞವರ್ಕ್ಯರಂತೆ ಕಾಣುವುದು ಯಾರೂ ಹೇಳದೆಯೇ ಆ ಚಿತ್ರ ಎಲ್ಲರೂ ಮನಸ್ಸಿನಲ್ಲಿಯೇ ನಮಸ್ಕಾರ ಮಾಡಿದರು ಗಾರ್ಗಿಯು ಅಲ್ಲಿ ಬಂದು ಗಳಿಗೆ ನಿಂತು ಮುಂದೆ ಬಂದಳು ಮುಂದೆ ಗಾಯತ್ರಿ ದೇವಿಯ ಚಿತ್ರ ಪರಿವಾರದವರಿಗೆ ಆ ಚಿತ್ರವನ್ನು ಎಷ್ಟು ನೋಡಿದರೂ ಸಾಲದು ಆ ದೇವಿಗೆ ಎಷ್ಟು ಸಲ ಕೈ ಮುಗಿದರೂ ಸಾಲದು ಒಬ್ಬರನ್ನು ನೋಡಿದೊಬ್ಬರು ಪಿಸು ಮಾತಿನಲ್ಲಿ ಹೇಳಿಕೊಂಡರು ನಾವು ಇಂತಹ ಚಿತ್ರವನ್ನು ಇದುವರೆಗೆ ನೋಡೇ ಇರಲಿಲ್ಲ ಗಾರ್ಗಿಯು ಮುಂದೆ ಮಹಾರಾಜರಿಗೆ ಕೈ ಮುಗಿದು ಜ್ಞಾನಸತ್ರವಾದ ಮೇಲೆ ಈ ಮಂಪವನ್ನು ಏನು ಮಾಡಬೇಕೆಂದಿದ್ದೀರಿ ಏನು ಮಾಡಬೇಕೆಂದಿದ್ದಾರೆಯೋ ಸನ್ನಿಧಾನ ಎಂದರು ರಾಜರು ಹಠಾತ್ ಬಂದ ಆ ಪ್ರಶ್ನೆಯಿಂದ ಹೆಚ್ಚಿತ್ತು ಇನ್ನೂ ಗೊತ್ತಿಲ್ಲ ಏಕೆ ಎಂದರು ಮಹಾಸ್ವಾಮಿಯವರ ಮನಸ್ಸಿಗೆ ಬರುವುದಾದರೆ ಎಲ್ಲ ಚಿತ್ರಗಳನ್ನು ಅಲ್ಲದಿದ್ದರೆ ಹೋಗಲಿ ದೇವಿಯವರ ಈ ಎರಡು ಚಿತ್ರಗಳನ್ನಂತೂ ಅರಮನೆಯ ಅರಮನೆಯಲ್ಲಿ ಇಡಬೇಕು ರಾಜರು ಶಿಲ್ಪಿಯ ಮುಖ ನೋಡಿ ಆ ಈ ಅಂಶವನ್ನು ನೆನಪಿನಲ್ಲಿರಲಿ ಎಂದರು ಮುಂದೆ ಪರಿವಾರವು ಆಕಳ ಹಿಂದಿನ ಕಡೆಯಲ್ಲಿ ತಿರುಗಿದರು ಸಮೃದ್ಧಿಯ ಚಿತ್ರವೆಂದು ಅದನ್ನು ಎಲ್ಲರೂ ಆ ಗೂಳಿಯ ತುಂಟತನವು ಮನೋಹರವಾಗಿದೆ ಅದು ಅದರಲ್ಲಿರುವ ಸೊಗಸು ಎಂದು ಒಬ್ಬರು ಹೊಗಳಿದರು ಪರಿವಾರವು ಬಂದು ಕೊನೆಯ ದೃಶ್ಯ ಎದುರಿನಲ್ಲಿ ನಿಂತು ಎದುರಿನಲ್ಲಿ ನಿಂತಿತು ಮಹಾರಾಜರು ವೈದ್ಯಕರಂತೆ ವಿದ್ವಾಂಸರೊಡನೆ ನಿಂತಿದ್ದಾರೆ ಹಿಂದಿನ ದೃಶ್ಯದ ಲೋಕ ರಕ್ಷಣಾರ್ಥವಾಗಿ ಮೂರ್ತಿ ನೆತ್ತಂತಿದ್ದ ಕ್ಷಾತ್ರ ಇಲ್ಲಿ ಸೌಮ್ಯವಾಗಿ ಬ್ರಾಹ್ಮ ತೇಜಸ್ಸಿನೊಡನೆ ಬೆರೆತು ನಿಂತಿದೆ ಪೌರುಷವು ತೇಜಸ್ಸು ಒಂದ ಒಂದಾದಲ್ಲದೆ ಲೋಕದ ಸ್ಥಿತಿಯಲ್ಲಿ ಸೌಖ್ಯವಿಲ್ಲ ಎಂಬುದನ್ನು ಮನ ಈ ಚಿತ್ರ ಪರಿವಾರದಲ್ಲಿ ಪ್ರತಿಯೊಬ್ಬರೂ ಚಿತ್ರಗಳಿಂದ ಸಂತೋಷಪಟ್ಟರು ಅವುಗಳನ್ನು ಮಾಡಿದ ಅವುಗಳನ್ನು ಮಾಡಿದವರನ್ನು ಮಾಡಿಸಿದವರನ್ನು ಮನಸ್ಸಾರೇ ಹೊಗಳಿದರು ಮಂಟಪದಿಂದ ಈಚೆಗೆ ಬರುತ್ತಿದ್ದ ಹಾಗೆ ಮಹಾರಾಜರು ಶಿಲ್ಪಿಯನ್ನು ಕರೆದು ಎಲ್ಲವನ್ನೂ ಅನಿ ಮಾಡಿದ್ದೀರಿ ಸಂತೋಷ ಈ ಅಲಂಕಾರವು ಹದ್ನೈದು ದಿನ ನಿಲ್ಲಬಲ್ಲದೇನು ಎಂದು ಕೇಳಿದರು ಶಿಲ್ಪಿಯು ವಿನಯದಿಂದ ಮಹಾಸ್ವಾಮಿ ಈ ತೋರಣಗಳು ದಿನ ದಿನವೂ ಹೊಸದಾಗುವು ಈ ಕಿರಿಯ ಧ್ವಜಗಳು ಮೊದಲಾದ ಬಟ್ಟೆಯಿಂದ ಆದವು ಮಾತ್ರ ಹಾಗೆಯೇ ಇರುವುದು ಅಂತೂ ಸತ್ರುವು ಮುಗಿಯುವವರೆಗೂ ಇದನ್ನು ನೋಡಿಕೊಳ್ಳುತ್ತಾ ಇರುವೆವು ಎಂದು ಭಿನ್ನವಿಸಿದನು ಮಂಟಪದಿಂದ ಈಚೆಗೆ ಬರುತ್ತಿದ್ದ ಹಾಗೆಯೇ ರಾಜರು ದನಗಳಿಗೆ ಸ್ಥಾನವಿಲ್ಲ ಎಂದು ಕೇಳಿದರು ಶಿಲ್ಪಿಯು ಉತ್ತರ ದಕ್ಷಿಣವಾಗಿದ್ದ ಮಂಟಪದ ಎರಭಾಗದಲ್ಲಿ ವಿಸ್ತಾರವಾಗಿದ್ದ ತೋಪಿನಲ್ಲಿ ದನಗಳಿಗೆ ಸ್ನಾನ ಮಾಡಿರುವುದಾಗಿ ತೋರಿಸಿದನು ರಾಜರು ಜೊತೆಯಲ್ಲಿ ಪರಿವಾರದಲ್ಲಿದ್ದ ಮನವಾರ್ತೆಯ ಮನೇವಾರ್ತೆಯನ್ನು ಕರೆದು ಹಸುಗಳು ಷಷ್ಠಿಯ ದಿನ ಬೆಳಗಾವ ಬೆಳಗಾವುವ ಇಲ್ಲಿ ಬಂದು ಬಿಡಲಿ ದಿನ ಅವುಗಳನ್ನೆಲ್ಲ ಮಂಗಳ ಸ್ನಾನದಿಂದ ಅಲಂಕರಿಸಿ ಅರಿಶಿನ ಕುಂಕುಮಗಳಿಂದ ಪೂಜಿಸಿ ನಮಗೆ ಬಂದು ವರದಿ ಮಾಡತಕ್ಕದ್ದು ಮುಂದಿನದನ್ನು ನಾನು ನಾವು ಹೇಳಬೇಕು ಎಂದರು ಮನವಾರ್ತೆಯು ಅಪ್ಪಣೆ ಎಂದು ಕೈಮುಗಿದನು ದನಗಳು ಏತಕ್ಕೆ ಎಂದು ಹಲವರು ಬಂದು ಗಾರ್ಗನ್ನು ಕೇಳಿದರು ಮನೆ ಬಾರ್ತಿವೂ ಏತಕ್ಕೆ ಎಂಬುದೂ ತಿಳಿಯದು ತಾವೇ ಕಳಿದಿರಲ್ಲ ಮುಂದಿನದನ್ನು ನಾವು ಹೇಳಬೇವು ಎಂದು ಅಪ್ಪಣೆ ಆದದ್ದು ಎಂದು ಅವನು ನುಣಚಿಕೊಂಡರು ಗಾರ್ಗಿಯ ಸುತ್ತಲೂ ಗುಂಪು ಗುಂಪು ಆಗಿತ್ತು ಕಂಡು ರಾಜರು ಈ ದನಗಳ ವಿಚಾರವೋ ಎಲ್ಲರನ್ನೂ ಗೆದ್ದ ಸರ್ವಜ್ಞರಾಗುವವರಿಗೆ ಇವು ಕಾಣಿಕೆ ಎಂದರು ಗಾರ್ಗಿಯು ಅದನ್ನು ಕೇಳಿ ಅಸಮಾಧಾನ ಪಟ್ಟಳು ರಾಜರಿಗೆ ಆ ಅಸಮಾಧಾನವು ತಿಳಿಯಿತು ಅದರ ವಿಚಾರ ವಿಚಾರವಾಗಿ ಅಲ್ಲಿ ಇಬ್ಬರೂ ಮಾತನಾಡಲಿಲ್ಲ ಇನ್ನೊಂದು ಗಳಿಗೆಯೊಳಗಾಗಿ ರಾಜರು ತೋಪಿಗೆ ಹೋಗಿ ಅಲ್ಲಿ ದನಗಳನ್ನು ಕಟ್ಟುವುದಕ್ಕೆ ಮಾಡುವ ಏರ್ಪಾಡನ್ನು ಸಮರ್ಪಕವಾಗಿರುವುದೆಂದು ಸಮಾಧಾನ ಮಾಡಿಕೊಂಡು ಅರಮನೆಗೆ ಹೊರಟರು ಮೊದಲಿನಂತೆಯೇ ಮೆರವಣಿಗೆ ಹೊರಟಿತು ಅಂದಿನ ಮಧ್ಯಾಹ್ನ ರಾಜಾಜ್ಞೆಯಂತೆ ಗಾರ್ಗಿಯು ಅರಸನನ್ನು ಕಂಡಳು ಅವರು ಆಕೆಯನ್ನು ವಿಶ್ವಾಸದಿಂದ ಬರಮಾಡಿಕೊಂಡು ಧನಗಳಿಗೆ ಸರ್ವಜ್ಞ ಧನಗಳು ಸರ್ವಜ್ಞರಿಗೆ ಕಾಣಿಕೆಯಿಂದಾಗ ತಾವು ಏನೋ ಅಸಮಾಧಾನಪಟ್ಟಂತೆ ತೋರಿತು ಅದೇನೆಂದು ಕೇಳುವುದಕ್ಕಾಗಿ ತಮ್ಮನ್ನು ಕರೆಸಲಾಯಿತು ಎಂದರು ಮಹಾಸ್ವಾಮಿ ಹೇಳಿ ಕೇಳಿ ಈ ದೇಹ ಹೆಣ್ಣು ಮಾತು ಮಾತುಗೂ ನಾನು ಬಾಯಿ ಹಾಕಿ ಅದು ಹಾಕಿರಬೇಕು ಇದು ಹೀಗಿರಬೇಕು ಎಂದು ಹೇಳುತ್ತಿದ್ದರೆ ಸರಿಯೇ ಎಂದು ಸುಮ್ಮನಿದ್ದೆ ಹಾಗೆಂದು ಮಹಾಸ್ವಾಮಿಯವರ ಶ್ರೇಯಸ್ಸನ್ನು ಕೋರುವ ನಾವು ಹೇಳದಿದ್ದರೆ ಹೇಗೆ ಎಂದು ತೋರಿತು ಆದ್ದರಿಂದ ಅಸಮಾಧಾನವಾಯಿತು ಏನು ಮಾಡುವುದು ನಾನು ಬಾಯಲ್ಲಿ ಹೇಳದೆ ನುಂಗಿಕೊಂಡುದನ್ನು ಮುಖವು ಹೇಳಿಬಿಟ್ಟಿತು ಮಣ್ಣ ಮನ್ನಣೆಯಾಗಬೇಕು ಕಾಣಿಕೆ ಮಾಡುವುದರಲ್ಲಿ ಆ ಶ್ರೇಯಸ್ಸು ಏನಿದೆ ಇಲ್ಲಿಯೇ ನಮಗೂ ನಿಮಗೂ ಬಿಡುವುದು ತಾವು ಕರೆದಿರುವುದು ವಿದ್ವಾಂಸ ಬ್ರಹ್ಮ ವಿದ್ಯಾಸಂಪಂದರನ್ನು ಕೇವಲ ಪಂಡಿತರನ್ನಲ್ಲ ಕೇವಲ ಪಂಡಿತರಾಗಿ ಬರಿಯ ಶಾಸ್ತ್ರವನ್ನು ಓದಿಕೊಂಡು ಅನುಭವ ಅನುಭವ ಬಲ್ಲವಿಲ್ಲ ಬಲ್ ಬಲವಿಲ್ಲದವರಾದರೆ ಅನುಭವ ಬಲವಿಲ್ಲದವರಾದರೆ ಒಬ್ಬರೊಡನೊಬ್ಬರು ವಾದ ಮಾಡಬಹುದು ಕರುಹಟ್ಟಿಯ ಗೂಳಿಗಳ ಹಾಗೆ ಕಾದಾಡಬಹುದು ಗಟ್ಟಿಯಾಗಿ ಕೂಗಿ ಶಾಸ್ತ್ರಪಂಕ್ತಿಯ ಜೊತೆಗೆ ಶಾಸ್ತ್ರ ಪಂಕ್ತಿಯನ್ನು ಹೇಳಿ ಎದುರ ಎದುರಾಳಿಗೆ ಬಾಯಿ ಮುಚ್ಚಿಸಿ ತಾನು ಪಂಡಿತರಾಜ ಪಂಡಿತಪ್ರವರ ಎಂದು ಮೆರೆಯಬಹುದು ಆದರೆ ತಾವು ಕಲಿಸಿರುವುದು ಅಂತಹವರನ್ನಲ್ಲ ಬರುವವರ ಬರುವವರೆಲ್ಲ ಅನುಭವಿಗಳು ತಮ್ಮ ತಮ್ಮ ಅನುಭವವನ್ನು ಇತರರ ಅನುಭವವಾದದೊಡನೆ ಹೋಲಿಸುವುದು ಹೇಗೆ ಅನುಭವಿಗಳ ಇಬ್ಬರೂ ಸೇ ಸೇರಿದರೆ ಅವು ವಿನಿಮಯವಾಗಿ ಸಮನ್ವಯ ಅವಿರೋಧಗಳನ್ನು ಅವಿರೋಧಗಳನ್ನು ಕುರಿತು ಮಾತನಾಡಬೇಕಲ್ಲದೆ ವಾದವಿವಾದ ಮಾಡುವುದಕ್ಕೆ ಆದೀತೆ ಆದ್ದರಿಂದ ಆದ್ದರಿಂದ ವಾದದಲ್ಲಿ ಗೆದ್ದು ಎಂಬ ತಮ್ಮ ಮಾತಿಗೆ ನಾನು ಬೆಚ್ಚಿದೆ ಅರಸರು ಗರ್ಗಿಯ ಅಭಿಪ್ರಾಯವನ್ನು ತಿಳಿದರು ತಾವು ಹೊರಟಿರುವ ದಾರಿಯೇ ಸರಿಯಲ್ಲವೆಂದು ಆತನಿಗೆ ತಿಳಿಯಿತು ಒಂದು ಗಳಿಗೆ ಯೋಚನೆ ಮಾಡಿ ಆಕೆಯನ್ನೇ ಕೇಳಿದರು ತಾವು ಯೋಚಿಸಿದುದು ಸರಿ ಹಾಗೆಂದರೆ ಸರ್ವಜ್ಞರಿ ಗೊತ್ತು ಮಾಡುವುದು ಹೇಗೆ ವಾದ ವಾದ ವಿವಾದಗಳು ಏನಿದ್ದರೂ ಅರ್ಥಾರ್ಥವಾಗಿ ತಿಳಿದಿರುವಾಗ ಅದಿಲ್ಲದೆ ಸರ್ವಜ್ಞತ್ವದಲ್ಲಿ ಹೋರಾಟವಲ್ಲದು ತಾವು ವಿದ್ವತ್ ಸಭೆಗೆ ನಮಸ್ಕಾರ ಮಾಡಿ ತಮ್ಮಲ್ಲಿ ಸರ್ವಜ್ಞರು ಯಾರು ಅವರಿಗೆ ಆ ನಮಸ್ಕಾರವಿಲ್ಲ ಆಗ ಆ ಸಭೆಯಲ್ಲಿ ಸರ್ವಜ್ಞತ್ವಕ್ಕಾಗಿ ಹೋರಾಟ ನಡೆಯುವುದು ಸರ್ವಜ್ಞನೆಂದು ಮುಂದೆ ಬಂದವನನ್ನು ವಿದ್ವಾಂಸರೆಲ್ಲರೂ ಪರೀಕ್ಷಿಸುವವರು ಪರೀಕ್ಷಿಸುವರು ಆ ಪರೀಕ್ಷೆಯಲ್ಲಿ ಉಳಿದುಕೊಂಡರೆ ಆತನು ನಿಜವಾಗಿಯೇ ಸರ್ವಜ್ಞ ಇಲ್ಲವೇ ಕೊಚ್ಚಿಕೊಂಡು ಅಲ್ಲ ಆ ಹೋರಾಟವು ವಾದವಿವಾದ ರೂಪಗಳನ್ನು ತೆಗೆದುಕೊಳ್ಳುವುದಿಲ್ಲವೇ ಇಲ್ಲ ವಾದವಿವಾದವು ಏನಿದ್ದರೂ ಬುದ್ಧಿಚಾತುರ್ಯದ ಪದ ಸರ್ವಜ್ಞ ಪರೀಕ್ಷೆಯೂ ಹಾಗಲ್ಲ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ಜಾತಿಯ ಓರೆಗಲ್ಲನ್ನು ತಂದು ಅನುಭವವೆಂಬ ಚಿನ್ನವನ್ನು ತಿಕ್ಕಿ ನೋಡುವನು ಚಿನ್ನವು ಹದಿನಾರನೆಯ ಬಣ್ಣದೇ ಅಥವಾ ಕಡಿಮೆಯೇ ಎಂಬುದೇ ಪ್ರಶ್ನೆ ಅಲ್ಲಿಯೂ ಓರೆಯು ಬಂದು ತಂದರೆ ಚಿನಿವಾರನ್ನು ಯತ್ನವಿಲ್ಲದೆ ಬಾಯಿ ಮುಚ್ಚಿಕೊಳ್ಳುವನು ಈ ಪರೀಕ್ಷೆಯಲ್ಲಿ ವಾದವಿವಾದದಲ್ಲಿ ನೀವು ಹೇಳಿದುದು ತಪ್ಪು ನೀನು ಹೇಳಿದುದು ತಪ್ಪು ಎಂದು ನೀನು ಹೇಳಿದುದು ತಪ್ಪು ನೀನು ಹೇಳಿದುದು ತಪ್ಪು ಎಂದು ಮಾತಿನ ಬಲದಿಂದ ತಪ್ಪು ನೆಪ್ಪುಗಳನ್ನು ಗೊತ್ತು ವಾದ ವಾದವು ಬೇರೆ ಜಿಜ್ಞಾಸೆಯ ಜಿಜ್ಞಾಸೆಯೂ ಬೇರೆ ಅರಸರಮನ ಒಪ್ಪಿತು ಆಗಲಿ ಇದನ್ನು ಬದಲಾಯಿಸೋಣ ಹೀಗೆ ಮಾಡಿದರು ಸಾವಿರ ಧೇನುಗಳಿಗೆ ಸಾವಿರ ಧೇನುಗಳನ್ನು ಅದಕ್ಕೆ ಬೇಕಾದ ಗೂಟಗಳಿಂದ ಹಿಡಿದು ಸರ್ವವನ್ನು ಸಿದ್ಧಪಡಿಸಿ ಅವುಗಳ ಕುಂಬುಗಳಿಗೆ ಇಂತಿಷ್ಟು ಹಣವನ್ನು ಕಟ್ಟಿ ಇದನ್ನು ಬ್ರಹ್ಮಿಷ್ಟರಾದವರು ತೆಗೆದುಕೊಳ್ಳಲಿ ಎಂದು ಕೈ ಮುಗಿದು ಕೈ ಕೈ ಮುಗಿದು ಯಾರಾದರೂ ತೆಗೆದುಕೊಳ್ಳಲಿ ಆಗ ತಾವು ಹೇಳುತ್ತೇವೆ ಒಬ್ಬೊಬ್ಬರು ಒಂದೊಂದು ಓರೆಗೆಲ್ಲ ತಂದು ಆ ಚಿನ್ನವನ್ನು ಓರೆ ಹಚ್ಚಿ ನೋಡುವರು ಅದೇ ಸರಿ ತೋರುತ್ತದೆ ಆಯಿತು ತಾವು ಸಾಮಾನ್ಯವಾಗಿ ಈ ಗಂಗಾಯಮನ ತೀರದಲ್ಲಿರುವ ವಿದ್ವಾಂಸರೆಲ್ಲರನ್ನೂ ಒಂದೊಂದು ವಿಧದಲ್ಲಿ ಬಂದಿರಿ ಇದರಲ್ಲಿ ಸರ್ವಜ್ಞ ಪಟ್ಟಕ್ಕೆ ಬರುವವರು ಯಾರೇ ಇರಬಹುದು ಭಗವಾನರು ಸರ್ವ ವಿಧದಲ್ಲೋ ಅದಕ್ಕೆ ಅರ್ಹರು ಆದರೆ ಅವರು ಈ ಜ್ಞಾನಸತ್ವಕ್ಕೆ ಬರುವರೋ ಇಲ್ಲವೋ ಹೇಳಲಾಗುವುದಿಲ್ಲ ಅರಸರಿಗೆ ಗಂಟಲಿನಲ್ಲಿ ಏನೋ ಸಿಕ್ಕಿಕೊಂಡಂತಾಯಿತು ಜೊತೆಗೆ ಗಾಬರಿಯೋ ಆಯಿತು ಏನೋ ಹಾಗೆಂದರೆ ರಾಜಪುರುಷನು ಹೋಗು ರಾಜಪುರುಷನು ಹೋಗಿ ಆಹ್ವಾನ ಕೊಟ್ಟು ಬರಬೇಕು ಎಂದು ಬಿನ್ವಯಿಸಿ ಬಂದಿರುವ ಬಂದಿರುವವನಲ್ಲ ಇಲ್ಲಿಯೇ ತಾವು ಎಡುವುದು ಎಡವೋ ಎಡಹುವುದು ತಮ್ಮ ಆಹ್ವಾನ ಪತ್ರಿಕೆಯನ್ನು ಗೌರವಿಸುವವರು ಯಾರು ಲೋಕ ಲೋಕವಾಸನೆಯಿಂದ ಅಂತಕರಣ ಉಳ್ಳವರಾಗಿ ತಾವು ಏನಾದರೂ ಕೊಡಬಹುದು ಎಂಬ ಲೋಭವಿಲ್ಲ ಉಳ್ಳವರು ಹಾಗಿಲ್ಲದೆ ವಾಸನಾತೀತರಾಗಿ ಲೋಭವಿಲ್ಲದವರು ತಮ್ಮ ಕರೆಯನ್ನು ಮನ್ನಿಸಬೇಕೆಂದು ನಿಯಮವಾದರೂ ಏನು ಅರಸನಿಗೆ ಕಷ್ಟಕ್ಕಿಟ್ಟುಕೊಂಡಿತು ಹೌದು ಗಾರ್ಗಿಯವರು ಹೇಳುತ್ತಿರುವುದು ಸರಿ ಬ್ರಹ್ಮ ವಿದ್ಯಾಸಂಪನ್ನನಾದವನಿಗೆ ಯಾವುದೂ ಲಕ್ಷ್ಯವಿಲ್ಲ ಯಾವುದಾದರೂ ಬ್ರಹ್ಮ ಲಕ್ಷಣವಾದ ಗುರಿ ಇದ್ದರೆ ಅವನು ಬ್ರಹ್ಮವಿದ್ಯಾಸಂಪನ್ನನಾಗುವುದಿಲ್ಲ ತನಗೆ ಬೇಕಾದದು ಬ್ರಹ್ಮವಿದ್ಯಾಸಂಪನ್ನತೆ ಕನಸಿನಲ್ಲಿಯೂ ದೇವಗುರುಗಳು ಸರ್ವಜ್ಞನು ಗೆಲ್ಲುವನು ಎಂದು ಅಪ್ಪಣೆ ಕೊಡಿಸಿದರು ಈಗ ಗಾಗಿಯವರು ಹಾಕಿರುವ ಈ ಬ್ರಹ್ಮಾಸವನ್ನು ನಿವಾರಿಸಿಕೊಳ್ಳಬೇಕು ಇಲ್ಲವಾದರೆ ಅನರ್ಥವಾದಿತು ಆಗಲಿ ಪಂಚಮಿಯವರೆಗೂ ನೋಡುವುದು ಭಗವಾನರು ಬರೆದಿದ್ದರೆ ನಾನೇ ಹೋಗಿ ಕರೆತರುವುದು ಎಂದುಕೊಂಡರು ಅರಸರು ಮತ್ತೆ ಕೇಳಿದರು ಸರ್ವ ಪ್ರಯತ್ನದಿಂದಲೂ ಭಗವಾನರನ್ನು ಕರೆದು ತರುಣ ಒಂದು ವೇಳೆ ಅವರು ಬರೆದಿದ್ದರೆ ಇನ್ನೂ ಯಾರು ಸರ್ವಜ್ಞ ಪೀಠಕ್ಕೆ ಅರ್ಹರು ಗಾರ್ಗಿಯು ಹೇಳಿದರು ಭಗವಾನರು ಬರಲೆಂದೇ ನಮ್ಮೆಲ್ಲರ ಕೋರಿಕೆ ಒಂದು ವೇಳೆ ಹಾಗಾಗದೆ ಹೋದರೆ ನಮ್ಮ ವಿದಗ್ಧರು ಆ ಸ್ಥಾನಕ್ಕೆ ಅರ್ಹರು ವಿದಗ್ಧರಿಗೆ ಬ್ರಹ್ಮಾನುಭವ ಬಲಿತಿಲ್ಲ ಆದರೆ ಆ ವಾಚವೈಖರಿ ಶಾಸ್ತ್ರಾಸ್ತ್ರವನ್ನು ವಿಂಗಡಿಸಿ ಇರುವುದರಲ್ಲಿ ಇರುವ ವಿಚಕ್ಷಣತೆ ಇವು ಅನನ್ಯ ಲಭ್ಯವಾದುವು ಅರಸರ ಅರಸರಿಗೆ ತೃಪ್ತಿಯೋ ಆಯಿತು ಅತೃಪ್ತಿಯೋ ಈ ವೇಳೆಗಾಗಲೆ ರಾಜಗುರುಗಳು ಅದರಿಂದ ತೃಪ್ತಿ ಆದರೆ ಅವರು ಕುರುಪಾಂಚಾಲ ದೇಶದವರು ಜೊತೆಗೆ ಅವರು ಹೇಳಿದ ಹೃದಯವೇ ಬ್ರಹ್ಮವೆಂಬ ಉಪಾಸನೆಯನ್ನು ಭಗವಾನರು ಏಕದೇಶವೆಂದರು ಎಂದು ಅತೃಪ್ತಿ ಹಾಗೆ ಆ ಅತೃಪ್ತಿ ಅತೃಪ್ತಿಗಳ ನಡುವೆ ನಡುವೆ ಒಂದು ಗಳಿಗೆ ಬಿದ್ದು ಎದ್ದು ಆಗಲಿ ಇನ್ನೂ ಐದು ದಿನ ನೋಡೋಣ ಏನೇನಾಗುತ್ತದೆಯೋ ಎಂದರು ತಾವು ಎಷ್ಟು ವೆಚ್ಚ ಮಾಡಿರುವ ಎಂದು ನಾನು ಹೇಳಬಹುದಾದರೆ ಭಗವಾನರನ್ನು ತಾವೇ ಹೋಗಿ ಕಲಿಯುವುದು ಸರಿಯೋ ಏನೋ ವಿಚಾರ ಮಾಡಿ ತಮಗೆ ಹಾಗೆ ತೋರಿದರೆ ಹಾಗೆ ಮಾಡಿ ತಾವು ಹೇಳುವುದು ಅಸ್ತಪೂರ್ಣವಾಗಿದೆ ಗಮನಿಸಿ ನೋಡೋಣ ಆ ನೋಡೋಣ ಎನ್ನುವುದರಲ್ಲಿ ಹಾಗೆ ಮಾಡೋಣ ಎಂಬ ಇತ್ಯರ್ಥವಿದ್ದಂತೆ ಹುಡುಗಿ ನೋಡಿದವರಿಗೆ ಕಾಣಿಸುತ್ತಿತ್ತು